ರಿಕಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಇಪ್ಪತ್ನಾಲ್ಕು ತತ್ವಗಳಲ್ಲಿ ಇಪ್ಪತ್ನಾಲ್ಕು ತತ್ವಾಭಿಮಾನಿಗಳಲ್ಲಿ ಭಗವಂತ ಎಷ್ಟು ರೂಪದಿಂದ ವ್ಯಾಪ್ತನಾಗಿರ್ತಾನೆ ಅಂತ ಇಲ್ಲಿ ತೋರಿಸ್ತಾರೆ ಹಿಂದಿನ ಪದ್ಯಗಳಲ್ಲಿ ತತ್ವಗಳಲ್ಲಿ ತತ್ವಾಭಿಮಾನಿ ದೇವತೆಗಳಲ್ಲೇ ಭಗವಂತ ವ್ಯಾಪ್ತನಾಗಿದ್ದು ಪಿತೃಗಳಿಗೂ ತರ್ಪಕ ತೃಪ್ತಿಯನ್ನು ತಂದುಕೊಡ್ತಾನೆ ಅಂತೆಲ್ಲ ತಿಳಿಸಿದರು ಈಗ ಎಷ್ಟು ರೂಪಗಳಿಂದ ಇರ್ತಾನೆ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತತ್ವದಿಂದ ಪರಮಾತ್ಮನಿಗೆ ಏನಾದರೂ ಪ್ರಯೋಜನ ಇದೆಯಾ ಅಂದರೆ ಜಗತ್ಪತಿಗೆ ಏನಾದರೂ ಪ್ರಯೋಜನ ಇಲ್ಲ ಇದರಿಂದ ಅಂತ ಇಲ್ಲಿ ತಿಳಿಸ್ತಾರೆ ಚತುರವಿಂಶತಿ ತತ್ವದಳು ತತ್ಪತಿಗಳೆನಿಸುವ ಬ್ರಹ್ಮಮುಖ ದೇವತೆಗಳು ಹನ್ನೊಂದು ನೂರೈವತ್ತೆರಡು ರೂಪ ಬಿತನಾಗಿದ್ದೆಲ್ಲ ಜೀವರ ಜತನ ಮಾಡುವ ಗೋಸುಗ ಜಗತ್ಪತಿಗೆ ಏನಾದರೂ ಪ್ರಯೋಜನ ಇಲ್ಲ ಇದರಿಂದ ಚತುರವಿಂಶತಿ ಅಂದರೆ ಇಪ್ಪತ್ತ್ನಾಲ್ಕು ತತ್ವದೊಳಗೆ ಅವುಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳು ಅವರಲ್ಲಿ ಲಕ್ಷ್ಮೀ ಸೈತನಾಗಿರ್ತಕ್ಕಂಥ ಪರಮಾತ್ಮ ನಿಯಾಮಕನಾಗಿ ಹನ್ನೊಂದು ನೂರ ರೂಪದಿಂದ ಇರ್ತಾನೆ ಯಾಕಿರ್ತಾನೆ ಅಂದರೆ ಜತನ ಮಾಡುವ ಘೋಷಗ ಜೀವರನ್ನು ಸಂರಕ್ಷಣೆ ಮಾಡಬೇಕು ಅಂತ ಪರಮಾತ್ಮ ಇಷ್ಟು ರೂಪಗಳಿಂದ ವ್ಯಾಪ್ತನಾಗಿರ್ತಾನೆ ಜಗತ್ಪತಿಗೆ ಏನಾದರೂ ಪ್ರಯೋಜನ ಇಲ್ಲ ಇದರಿಂದ ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಅನ್ನೋದು ಸರ್ವಥ ಇಲ್ಲ ತನ್ನಿಂದ ಸೃಷ್ಟಿಸಲ್ಪಟ್ಟ ಸಮಸ್ತ ಜೀವರಾಶಿಗಳನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ ಆ ಜೀವರ ಶರೀರದ ರಕ್ಷಣೆಯನ್ನು ಮಾಡುವಂಥ ಪರಮಾತ್ಮನಿಗೆ ಏನಾದರೂ ಪ್ರಯೋಜನ ಇಲ್ಲ ಅಂದರೆ ಏನೂ ಇಲ್ಲ ಈ ಜಗತ್ತು ಇಪ್ಪತ್ನಾಲ್ಕು ತತ್ವಗಳಿಂದ ಸೃಷ್ಟವಾಗಿರ್ತಕ್ಕಂಥದ್ದು ಪರಮಾತ್ಮ ಮೂಲ ಜಡ ಪ್ರಕೃತಿಯನ್ನು ಅಪಾದಾನ ಕಾರಣವನ್ನಾಗಿ ಮಾಡಿಕೊಂಡು ಗುಣವೈಷಮ್ಯದಿಂದ ಈ ಸೃಷ್ಟಿ ಕಾರ್ಯವನ್ನು ಮಾಡ್ಯಾನೆ ಆ ಇಪ್ಪತ್ನಾಲ್ಕು ತತ್ವಗಳು ಯಾವನು ಅಂದರೆ ಅವ್ಯಕ್ತ ತತ್ವ ಮಹತತ್ವ ಅಹಂಕಾರ ತತ್ವ ಮನಸ್ತತ್ವ ಪಂಚ ಜ್ಞಾನೇಂದ್ರಿಯಗಳು ಪಂಚ ಪಂಚಭೂತಗಳು ಪಂಚ ತನ್ಮಾತ್ರಗಳು ಇದಿಷ್ಟನ್ನು ಕೂಡಿಸಿದ್ರೆ ಇಪ್ಪತ್ನಾಲ್ಕು ಬರ್ತಾಯಿದೆ ಅದನ್ನೇ ಚತುರ್ವಿಂಶತಿ ಅಂತ ವಿಂಶತಿ ಅಂದರೆ ಇಪ್ಪತ್ತು ಚತು ಅಂದರೆ ನಾಲ್ಕು ಇಪ್ಪತ್ತ್ನಾಲ್ಕು ಪ್ರತಿ ಒಂದು ತತ್ವದಲ್ಲೂ ಕೂಡ ಉಳಿದ ಇಪ್ಪತ್ತ್ಮೂರು ತತ್ವಗಳು ಕೂಡ ಅಡಕವಾಗಿರುತ್ತೆ ಮೇಲನವಾಗಿರತ್ತೆ ಹೇಗೆ ದೃಷ್ಟಾಂತ ಕೊಡಬೇಕು ಅಂದರೆ ಸೂಕ್ಷ್ಮ ರೂಪವಾಗಿರ್ತಕ್ಕಂತಹ ಬೀಜದಲ್ಲಿ ಮಹಾವೃಕ್ಷ ಹೇಗೆ ಅಡಕ ಆ ರೀತಿಯಾಗಿ ಇದಕ್ಕೆ ಸಂಸೃಷ್ಟ ಅಂತಲೂ ಕರೀತಾರೆ ಹೀಗೆ ಇಪ್ಪತ್ನಾಲ್ಕು ತತ್ವಗಳಲ್ಲಿ ಇಪ್ಪತ್ನಾಲ್ಕು ತತ್ವಾಭಿಮಾನಿ ದೇವತೆಗಳಲ್ಲೂ ಕೂಡ ಭಗವಂತ ವ್ಯಾಪ್ತನಾಗಿರ್ತಾರೆ ಇಪ್ಪತ್ನಾಲ್ಕು ಎಂಟು ಇಪ್ಪತ್ತ್ನಾಲ್ಕು ಮಾಡಿದರೆ ಐನೂರ ಎಪ್ಪತ್ತಾರು ಯಾಕಿಲ್ಲೆಲ್ಲ ಇರ್ತಾನೆ ಅಂದರೆ ಆ ತತ್ವಗಳು ಸ್ವರೂಪತಃ ಜಡ ಅವುಗಳನ್ನು ಚೈತನ್ಯಶೀಲರನ್ನಾಗಿ ಮಾಡಬೇಕು ಅಂತ ಆದರೆ ಇಪ್ಪತ್ನಾಲ್ಕು ತತ್ವಾಭಿಮಾನಿ ದೇವತೆಗಳು ಪರಮಾತ್ಮನಿಂದ ನಿಯಮನಕ್ಕೆ ಒಳಪಟ್ಟರ ಒಳಪಟ್ಟವರಾಗಿ ಆ ತತ್ವಗಳಲ್ಲಿ ಇರ್ತಾರೆ ತತ್ವಕ್ಕೆ ಅಭಿಮಾನಿ ದೇವತೆಗಳು ಅಂತ ಅದರಿಂದನೇ ಕರೆಯೋದು ಭಗವಂತನ ಅನುಗ್ರಹದಿಂದ ಆ ತತ್ವಗಳಿಗೆ ನಿಯಾಮಕರಾಗಿ ಆ ತತ್ವಾಭಿಮಾನಿ ದೇವತೆಗಳು ನೆಲೆಸಿ ಆಯಾ ತತ್ವಗಳಿಂದ ಆಗ್ತಕ್ಕಂಥ ಗುಣಕಾರ್ಯಗಳನ್ನು ನಿಯಮನ ಮಾಡ್ತಾರೆ ಈ ತತ್ವಾಭಿಮಾನಿ ದೇವತೆಗಳಿಗೆ ನಿಯಾಮಕರು ಮುಖ್ಯ ಪ್ರಾಣದೇವರು ಅವರಿಗೂ ನಿಯಾಮಕರು ಪರಮ ಮುಖ್ಯ ವೃತ್ತಿಯಿಂದ ಬಿಂಬರೂಪಿ ಪರಮಾತ್ಮ ಹೀಗಿರೋದರಿಂದ ಆ ತತ್ವ ಕಾರ್ಯಗಳೆಲ್ಲ ಈ ತತ್ವಗಳಿಂದ ಸೃಷ್ಟವಾಗಿರ್ತಕ್ಕಂಥ ಈ ಶರೀರದಲ್ಲಿ ನಡೀಲಿಕ್ಕೆ ಸಾಧ್ಯ ಇಪ್ಪತ್ನಾಲ್ಕು ತತ್ವಗಳಿದೆ ಇಪ್ಪತ್ನಾಲ್ಕು ತತ್ವಾಭಿಮಾನಿ ದೇವತೆಗಳು ಅವರಲ್ಲಿ ಭಗವಂತ ಇರ್ತಾನೆ ಪ್ರತಿಯೊಬ್ಬ ತತ್ವಾಭಿಮಾನಿ ದೇವತೆಗಳ ಶರೀರದಲ್ಲೂ ಇಪ್ಪತ್ನಾಲ್ಕು ತತ್ವಗಳಿದೆ ಅಲ್ಲಿ ಇಪ್ಪತ್ನಾಲ್ಕು ರೂಪಗಳಂತೆ ಭಗವಂತ ಇರ್ತಾನೆ ಆದ್ದರಿಂದ ಇಪ್ಪತ್ನಾಲ್ಕು ತತ್ವಾಭಿಮಾನಿ ದೇವತೆಗಳು ಅವರಲ್ಲಿ ಇಪ್ಪತ್ನಾಲ್ಕು ತತ್ವಗಳು ಅದರಿಂದ ಇಪ್ಪತ್ನಾಲ್ಕು ಇಂಟು ಇಪ್ಪತ್ತ್ನಾಲ್ಕು ಅಂದರೆ ಐನೂರ ಎಪ್ಪತ್ನಾ ಭಗವದ್ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿರ್ತಾನೆ ಇಪ್ಪತ್ತ್ನಾಲ್ಕು ತತ್ವಗಳಲ್ಲಿ ಐನೂರ ರೂಪಗಳು ಇಪ್ಪತ್ನಾಲ್ಕು ತತ್ವಾಭಿಮಾನಿಗಳಲ್ಲಿ ಐನೂರ ಎಪ್ಪತ್ತಾರು ಒಟ್ಟು ರೂಪಗಳ ಸಂಖ್ಯೆ ಸಾವಿರದ ನೂರ ಐವತ್ತೆರಡು ಹನ್ನೊಂದು ನೂರ ಐವತ್ತೆರಡು ರೂಪ ಅಂತ ಹೇಳಿದ್ರು ಅದನ್ನು ಈ ಹನ್ನೊಂದು ನೂರ ಐವತ್ತೆರಡು ಇನ್ನೊಂದು ರೀತಿಯಾಗಿ ಸಂಖ್ಯೆಯ ವಿವರವನ್ನು ಕೊಡ್ತಾರೆ ಓಂಕಾರ ಪ್ರಣವ ಪ್ರತಿಪಾದ್ಯ ರೂಪ ಒಂದು ಅಜಾದಿ ಐವತ್ತೊಂದು ರೂಪಗಳು ಅಕಾರಂದ ಕ್ಷಕಾರತಂಕ ಸಂಸ್ಕೃತ ವರ್ಣಮಾಲೆ ಆ ವರ್ಣಾಭಿಮಾನಿ ದೇವತೆಗಳ ರೂಪ ಅಲ್ಲ ಅವರ ಅಂತರ್ಯಾಮಿಯಾಗಿರುವ ರೂಪ ಐವತ್ತೊಂದು ವಿಶ್ವಾದಿ ಎಂಟು ವಿಶ್ವಾದಿ ಸಹಸ್ರ ವಿಷ್ಣು ಸಹಸ್ರ ನಾಮದಲ್ಲಿ ಬರ್ತಕ್ಕಂಥ ಸಾವಿರ ರೂಪಗಳು ನಾರಾಯಣಾದಿ ಶತರೂಪಗಳು ಅಲ್ಲಿಗೆ ಓಂಕಾರ ಪ್ರತಿಪಾದ್ಯ ರೂಪ ಅಜಾದಿ ವರ್ಣ ಮಾತೃಕ ದೇವತೆಗಳ ಅಂತರ್ಯಾಮಿ ರೂಪ ಐವತ್ತೊಂದು ನಾರಾಯಣಾದಿಶತ ರೂಪ ನೂರು ವಿಶ್ವಾದಿ ಸಹಸ್ರ ರೂಪ ಇಷ್ಟು ಸೇರಿಸಿದರೆ ಸಾವಿರದ ನೂರ ಐವತ್ತೆರಡು ರೂಪಗಳು ಬಂದಿರ್ತವೆ ಇನ್ನೂ ಒಂದು ವಿವಕ್ಷೆಯಿಂದ ತಿಳಿಸ್ತಾರೆ ತತ್ವಪತಿ ಆ ಎಲ್ಲ ತತ್ವ ತತ್ವಗಳಿಗೂ ಮತ್ತು ತತ್ವಾಭಿಮಾನಿ ದೇವತೆಗಳಿಗೂ ಪರಮಾತ್ಮ ಆದ್ದರಿಂದ ಆ ತತ್ವಪತಿ ಅನ್ನೋ ಶಬ್ದದಲ್ಲೇ ಈ ಸಾವಿರದ ರೂಪಗಳನ್ನು ತಿಳಿಸ್ತಾರೆ ್ವಾ ತಕಾರ ಒಂದು ತಾಕ್ಕೆ ತಾವತ್ತು ಸೇರಿದಾಗ ಒನ್ ಪ್ಲಸ್ ಒನ್ ಎರಡು ತ್ವ ಆಬೇಕು ಅಂದರೆ ತಕಾರ ಒಂದು ವಕಾರ ನಾಲ್ಕು ಸೇರಿ ಸಂಯುಕ್ತಾಕ್ಷರ ಐದು ಪಕಾರ ಒಂದು ತಿ ಪತಿ ನೊಳುತಿ ಅದಕ್ಕೆ ಒಂದು ಆದ್ದರಿಂದ ತವರ್ಗ ಪಂಚಕ ಪ್ರಥಮಾಕ್ಷರ ಒಂದು ತ್ವಾ ಅನ್ಬೇಕಾದ್ರೆ ತಾ ಪ್ಲಸ್ ವಾ ಒಂದು ಸಂಯುಕ್ತಾಕ್ಷರ ತತ್ವ ಆಯಿತು ಪ ಒಂದು ಪ ಒ ಒಳಗೆ ಪವರ್ಗದಲ್ಲಿ ಮೊದಲನೇ ಅಕ್ಷರ ಅದರಿಂದ ಬಂದು ತೀ ತವರ್ಗದಲ್ಲಿ ಮೊದಲನೇ ಅಕ್ಷರ ಒಂದು ಇದಿಷ್ಟನ್ನು ಕೂಡಿಸಿದ್ರೆ ಸೇರಿಸಿದರೆ ಎರಡು ಸಾವಿರದ ಐನೂರ ಹನ್ನೊಂದು ಬಂತು ಅಂಕಾನಮ್ ವಮತೋಗತಿ ಮಾಡಿದ್ರೆ ಸಾವಿರದ ರೂಪಗಳು ಬಂತು ಈ ರೀತಿಯಾಗಿ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಇಪ್ಪತ್ತ್ನಾಲ್ಕು ಜಡ ತತ್ವಗಳಲ್ಲೂ ತತ್ವಾಭಿಮಾನಿ ದೇವತೆಗಳ ಶರೀರ ಒಳಗೆ ಅಂತರ್ಯಾಮಿಯಾಗಿ ಸಾವಿರದ ನೂರ ಐವತ್ತೆರಡು ರೂಪಗಳಿಂದ ಇರ್ತಾನೆ ಯಾರ್ಯಾರಲ್ಲಿ ಅಂತ ಹೇಳಿದ್ರೆ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲ ಕಡೆಗೂ ಇದೇ ರೀತಿಯಾಗಿ ಸಾವಿರದ ನೂರ ಐವತ್ತೆರಡು ರೂಪಗಳಿಂದ ಭಗವಂತ ಬಿಂಬನಾಗಿ ನೆಲೆಸಿದ್ದಾನೆ ಇಪ್ಪತ್ನಾಲ್ಕು ತತ್ವಗಳಿಂದ ನಿರ್ಮಾಣ ಆಗಿರತಕ್ಕಂಥ ಇಸ್ತೂಲ ಶರೀರದಲ್ಲೇ ಆಪಾದ ಮೋಳೆ ಪರ್ಯಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಇಂದಿನ ಪದ್ಯಗಳಲ್ಲಿ ಹೇಳಿದರು ವ್ರತಿಯಂದದಿ ಸುತ್ತಿ ಸುತ್ತತ ಇದು ಈ ರೀತಿಯಾಗಿ ವ್ಯಾಪ್ತತ್ವಕ್ಕೆ ಕಾರಣ ಏನು ಅಂದರೆ ಜತರ ಮಾಡುವ ಗೋಸುಗ ಈ ರೀತಿಯಾಗಿ ಭಗವಂತ ವ್ಯಾಪ್ತರೂಪದಿಂದ ಇದ್ದು ಸಕಲ ಜೀವರಾಶಿಗಳನ್ನು ಅವರ ದೇಹವನ್ನು ಕೂಡ ನಿರಂತರವಾಗಿ ಸಂರಕ್ಷಣೆಯನ್ನು ಮಾಡ್ತಾನೆ ಇದುವರೆಗೆ ಈ ಜ್ಞಾನ ಅನುಸಂಧಾನ ಅಥವಾ ಶ್ರವಣಾದಿಗಳನ್ನು ಈ ವಿಚಾರ ಮಾಡಿಲ್ಲದೆ ಇದ್ರು ರಕ್ಷಣೆ ಮಾಡಿದವನು ಅದೇ ಪರಮಾತ್ಮ ಈಗ ಅದನ್ನು ತಿಳಿದು ಶ್ರವಣಾದಿಗಳನ್ನು ಉಪಾಸನೆಗಳನ್ನು ಮಾಡಿದ್ರೂ ರಕ್ಷಣೆ ಮಾಡೋನು ಅವ ಪರಮಾತ್ಮ ಇನ್ನೂ ಹೆಚ್ಚು ಸಾಧನೆಯನ್ನು ಮಾಡಿಸಿ ಅನುಸಂಧಾನಕ್ಕೆ ತಂದುಕೊಟ್ಟು ರಕ್ಷಣೆಯನ್ನು ಮಾಡ್ತಾನೆ ಹೀಗೆಲ್ಲ ಮಾಡೋದರಿಂದ ಪರಮಾತ್ಮನಿಗೆ ಏನಾದರೂ ಪ್ರಯೋಜನ ಇರಲೇಬೇಕಲ್ವಾ ಪ್ರಯೋಜನ ಮನುದ್ದಿಶ ನ ಮಂದೋಪಿ ಅಂತ ಪ್ರಯೋಜನ ಇಲ್ಲ ಅಂತಾದರೆ ಯಾರೂ ಯಾವ ಕೆಲಸವನ್ನು ಮಾಡೋದಿಲ್ಲ ಹಂಗ ಪರಮಾತ್ಮನಿಗೂ ಏನಾದರೂ ಪ್ರಯೋಜನ ಇದೆಯಾ ಅಂದರೆ ಯಾವ ಪ್ರಯೋಜನವೂ ಇಲ್ಲ ಲಾಭ ಇಲ್ಲ ಸ್ವರಮಣ ಪೂರ್ಣ ಕಾಮನಾಗಿರ್ತಕ್ಕಂಥವನು ಆಪ್ತಕಾಮ ಪರಮಾತ್ಮನಿಗೆ ಯಾವುದೇ ಲಾಭ ಇಲ್ಲ ಕೇವಲ ಜೀವನ ಉದ್ಧಾರಾರ್ಥವಾಗಿ ಎಲ್ಲ ಕಾರ್ಯವನ್ನು ಕೂಡ ಭಗವಂತ ಮಾಡ್ತಾನೆ ಜಗತ್ಪತಿಗೆ ಏನಾದರೂ ಪ್ರಯೋಜನ ಇಲ್ಲ ಇದರಿಂದ ಭಗವಂತ ಸ್ವರ್ ಸ್ವತಂತ್ರ ಸರ್ವಶಕ್ತ ಸರ್ವ ಸಮರ್ಥ ಸರ್ವ ಪ್ರೇರಕ ಇಪ್ಪತ್ನಾಲ್ಕು ತತ್ವಗಳನ್ನು ಕೂಡ ತಾನೇ ನೇಮನ ಮಾಡುವಂತಹ ಸಾಮರ್ಥ್ಯ ಇದೆ ಆದರೂ ಕೂಡ ಆ ತತ್ವಗಳಲ್ಲಿ ಬ್ರಹ್ಮಾದಿ ದೇವತೆಗಳನ್ನು ಅಭಿಮಾನಿಗಳಾಗಿ ಪಾಲಕರಾಗಿ ನೇಮನ ಮಾಡಿ ಅವರಿಗೂ ಕೂಡ ಇಷ್ಟೆಲ್ಲ ಅಧಿಷ್ಠಾನಗಳಲ್ಲಿ ಸೇವಾ ಮಾಡುವ ಭಾಗ್ಯವನ್ನು ಕರಡಿಸಿಯಾನೆ ಇದು ಭಗವಂತನ ಕಾರುಣ್ಯ ಅವರ ಒಳಗೆ ತಾನೇ ನಿಂತು ಅವರಿಂದ ತತ್ವಗಳ ನಿಯಮನ ಕಾರ್ಯವನ್ನು ಮಾಡಿ ಮಾಡಿಸ್ತಾನೆ ಅದರಿಂದ ಅವನಿಗೆ ಏನೂ ಪ್ರಯೋಜನ ಇಲ್ಲ ಯಾಕೆ ಅಂದರೆ ಅವನು ಜಗತ್ಪತಿ ಜಗತ್ತಿಗೆ ಒಡೆಯ ಇಡೀ ಜಗತ್ತೆಲ್ಲ ಅವನದ್ದೇ ಎಲ್ಲ ವ್ಯಕ್ತಿಗಳು ಕೂಡ ಭಗವಂತನ ದಾಸರು ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿ ದೃಢಜೀವರ ಪರ್ಯಂತ ಜಗತ್ತಿನಲ್ಲೇ ಸಕಲ ಜಡ ಚೇತನಗಳು ಕೂಡ ಪರಮಾತ್ಮನ ಅಧೀನದಲ್ಲೇ ಇರ್ತಕ್ಕಂಥದ್ದು ಅವನಿಗೆ ಯಾರು ಏನನ್ನು ಕೊಡೋದು ಸಾಧ್ಯ ಇಲ್ಲ ಉಪಕಾರ ಮಾಡೋದು ಸಾಧ್ಯ ಇಲ್ಲ ಆದರೂ ಕೂಡ ಬ್ರಹ್ಮಾದಿದೇವ ಆದರೂ ಬ್ರಹ್ಮಾದಿದೇವತೆಗಳಿಂದ ಅವರನ್ನು ತತ್ವಕ್ಕೆ ನೇಮನ ಮಾಡಿ ಕಾರ್ಯ ಮಾಡಿಸಿ ತತ್ವ ಆಯಾ ತತ್ವಗಳ ಕಾರ್ಯವನ್ನು ಮಾಡಿಸಿ ಅವರಿಂದ ಸೇವೆ ಮಾಡಿಸಿ ಆ ಸೇವೆಯನ್ನು ಸ್ವೀಕಾರ ಮಾಡಿ ಆ ಸೇವೆಗೆ ಅನುಗುಣವಾಗಿ ಪ್ರತಿಫಲವಾಗಿ ಅವರಿಗೆ ಚತುರ್ವಿಧ ಪುರುಷಾರ್ಥಗಳನ್ನು ಕೂಡ ಭಗವಂತ ಕೊಡ್ತಾನೆ ಇದು ಅವನ ಸಂಕಲ್ಪ ಅವನ ಇದೇ ರೀತಿಯಾಗಿ ಎಲ್ಲ ಜೀವರನ್ನು ಕೂಡ ಪರಮಾತ್ಮ ರಕ್ಷಣೆಯನ್ನು ಮಾಡ್ತಾನೆ ಅದನ್ನೇ ದಾಸರು ಜಗತ್ಪತಿಗೆ ಏನಾದರೂ ಪ್ರಯೋಜನ ಇಲ್ಲ ಇದರಿಂದ ಆದರೂ ಜತನ ಮಾಡುವ ಗೋಸುಗ ಜಗತ್ತಿನ ಜೀವರಾಶಿಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಕಾರ್ಯವನ್ನು ಮಾಡ್ತಾನೆ ಇದು ಭಗವಂತ ಜತನಾ ಮಾಡುವ ಅಂದರೆ ರಕ್ಷಣೆ ಮಾಡುವಂತ ವೈಶಿಷ್ಟ್ಯತೆ ಅನಾದಿ ನಿತ್ಯರಾಗಿ ಜೀವರು ಇರಲಿ ಅಂತ ಅವರನ್ನ ಸಂಕಲ್ಪ ಮಾಡಿ ಅನಾದಿ ನಿತ್ಯರನ್ನಾಗಿ ಭಗವಂತ ಎಸೆಯಾನೆ ಜೀವನೂ ನಿತ್ಯ ಪರಮಾತ್ಮನೂ ನಿತ್ಯ ಜೀವನ ನಿತ್ಯತ್ವ ಪರಮಾತ್ಮನ ಅಧೀನ ಪರಮಾತ್ಮನ ನಿತ್ಯತ್ವ ಅನ್ನೋದು ಸ್ವಯಂ ಸಿದ್ಧ ಜೀವನಿಗೆ ನಿತ್ಯತ್ವ ಇರಲಿ ಎನ್ನುವ ಕಾರಣಕ್ಕಾಗಿ ಅನಾದಿಯಿಂದನೂ ಕೂಡ ಭಗವಂತ ಜೀವರಲ್ಲಿ ಅಂತರ್ಯಾಮಿ ಆಗಿದ್ದಾನೆ ಜೀವ ಮತ್ತು ಪರಮಾತ್ಮನಿಗೆ ಅಸೃಜಾವಸ್ಥೆ ಸಂಸಾರಾವಸ್ಥೆ ಮುಕ್ತಾವಸ್ಥೆ ಎಲ್ಲೂ ಕೂಡ ವಿಯೋಗ ಅನ್ನೋದು ಇಲ್ಲವೇ ಇಲ್ಲ ಆ ರೀತಿಯಾಗಿ ಇರ್ತಕ್ಕಂಥದ್ದು ಅನಾದಿನಿತ್ಯರಾಗಿ ಜೀವರಿರಲಿ ಅಂತ ಭಗವಂತನ ಸಂಕಲ್ಪ ಅದರಿಂದ ಆ ರೀತಿಯಾಗಿ ಮಾಡ್ತಾನೆ ಹೊರತು ಜತನ ಮಾಡುವುದಲ್ಲ ಅಂತ ಇದೇ ರೀತಿಯಾಗಿ ನಿತ್ಯತ್ವವನ್ನು ತಂದುಕೊಟ್ಟು ಅದು ಮಾತ್ರ ಜತನ ಮಾಡೋದು ಅಂತ ಅರ್ಥ ಅಲ್ಲ ಅದರಿಂದ ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನವೂ ಇಲ್ಲ ಜೀವರ ಉದ್ಧಾರಕ್ಕಾಗಿ ಭಗವಂತ ಸೃಷ್ಟಿಯಾದಿ ವ್ಯಾಪಾರವನ್ನೆಲ್ಲ ಮಾಡ್ತಾನೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷ ಇದು ಭಗವಂತನ ಸ್ವರೂಪಭೂತವಾಗಿರ್ತಕ್ಕಂಥ ಸಹಜ ಸ್ವಭಾವ ಇದರಿಂದ ಆಯಾಸವೂ ಇಲ್ಲ ಪ್ರಯೋಜನದ ಅಪೇಕ್ಷೆಯೂ ಇಲ್ಲ ಸರ್ವಶಕ್ತ ಸರ್ವ ಸಮರ್ಥ ನಿತ್ಯ ತೃಪ್ತನಾಗಿರ್ತಕ್ಕಂಥವನು ಭಗವಂತ ಸ್ವರಮಣ ಲಕ್ಷ್ಮೀದೇವಿಯ ಅಪೇಕ್ಷೆನೇ ಇಲ್ಲ ಅಂತಾದಮೇಲೆ ಇನ್ನು ನಮ್ಮಂಥ ಅಲ್ಪ ಜೀವರಿಂದ ಪರಮಾತ್ಮನಿಗೆ ಆಗಬೇಕಾಗಿದ್ದೇನೋ ಆದರೂ ಕೂಡ ನಿರಾಯಾಸವಾಗಿ ತನ್ನ ಸಂಕಲ್ಪದಂತೆ ಕಾರುಣ್ಯದಿಂದ ಎಲ್ಲ ಜೀವರನ್ನು ಕೂಡ ರಕ್ಷಣೆಯನ್ನು ಮಾಡ್ತಾನೆ ಭಗವಂತೆ ಇದು ಪರಮಾಬುತವಾಗಿರ್ತಕ್ಕಂಥ ಭಗವಂತನ ಕಾರುಣ್ಯ ಕಾರ್ಯ ಅಂತ ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣ